ಬಂಡಿ ರಸೂಲ್ ಖಾನ್ ನಾನು ಪಾಸ್ ಮಾಡಿರುವ ಪರೀಕ್ಷೆಗಳು ಎರಡು ಮೊದಲನೇ ಇದು ಕನ್ನಡ ಲೋವರ್ ಸೆಕೆಂಡರಿ ಅದು ಬಹುಶಃ ಸಾವಿರದ ಎಂಟುನೂರ ಆ ಕಾಲಕ್ಕೆ ನಮ್ಮ ಊರಿಗೆ ಇಂಗ್ಲೀಷ್ ಸ್ಕೂಲ್ ಬಂದಿರಲಿಲ್ಲ ಎರಡನೇ ಪರೀಕ್ಷೆ ಇಂಗ್ಲೀಷ್ ಲೋರ್ ಸೆಕೆಂಡ್ರಿ ಇದನ್ನು ಪಾಸ್ ಮಾಡಿದ್ದು ಬಹುಶಃ ಸಾವಿರದ ಇದರ ಕತೆ ಬೇರೆ ಇಂಗ್ಲೀಷ್ ಲೋರ್ ಸೆಕೆಂಡ್ರಿ ಆದ ಮುಂದಿನ ಓದಿನ ಯೋಚನೆ ನಮ್ಮ ಮನೆಯಲ್ಲಿ ಯಾರೂ ಅದಕ್ಕೆ ಹೆಚ್ಚು ಉತ್ಸಾಹಗಳಾಗಿರಲಿಲ್ಲ ನನ್ನನ್ನು ಪರಸ್ಕರಣಕ್ಕೆ ಕಳಿಸುವುದು ನನ್ನ ಅಜ್ಜಿಗೆ ಸುತರಾಮಿಶ್ರಲಿಲ್ಲ ಕಣ್ಣು ಮುಂದಿನ ಮಗು ಕಣ್ಣು ಮುಂದೆ ಇರಬೇಕು ನಾನು ಬದುಕಿರುವಷ್ಟು ದಿವಸ ಎಂದು ಆಕೆಹಾಟ ಹಾಗೆಯೇ ನನ್ನ ಅಜ್ಜಂದಿರು ತಿರುಹೋಗಿದ್ದರು ಆದ್ದರಿಂದ ಸಂಸಾರದ ಹಣಕಾಸಿನ ಮುಗ್ಗಟ್ಟು ಅನುಭವಕ್ಕೆ ಬರುತ್ತಿತ್ತು ಆ ಕಾಲದಲ್ಲಿ ಪ್ರಸ್ತರಿಗೆ ಹಣ ಕಳುಹಿಸುವುದೆಂದರೆ ಕಷ್ಟದ ಮಾತು ಮನೆಗೆ ದವಸಜಾನ್ಯ ಬರುತ್ತಿತ್ತು ಹತ್ತು ಮಂದಿ ಭೋಜನಕ್ಕೆ ಬಂದರೆ ಚಿಂತೆ ಇಲ್ಲ ಅವರಿಗೆ ಉಪಚಾರ ಮಾಡಬಹುದಾಗಿತ್ತು ಹಣದ ಮಾತು ಬೇರೆ ಆದ್ದರಿಂದ ನನ್ನ ಚಿಕ್ಕಂಜಂದಿರು ಹಿಂದೇಟು ಹಾಕುತ್ತಿದ್ದರು ನನ್ನ ತಂದೆಗಾದರೂ ಮನಸ್ಸು ಡೋಲಾಯಮಾನವಾಗಿತ್ತು ಮನೆಯೊಳಗಿನ ಸಂದರ್ಭ ನೋಡಿದರೆ ಓದು ಇಷ್ಟೇ ಸಾಕು ಹೆಚ್ಚು ಓದು ಏನಾಗಬೇಕಾಗಿದೆ ಅಧ್ಯಯನ ಮಾಡಲಿ ಸಂಸ್ಕೃತ ಕಲಿಯಲಿ ಎಂದು ಒಂದು ಪಕ್ಷ ಇನ್ನೊಂದು ಪಕ್ಷ ಸ್ನೇಹಿತರದು ಈ ಹುಡುಗನನ್ನು ಹೇಗಾದರೂ ಓದಿಸಲೇಬೇಕು ಅವನು ಇಂಗ್ಲಿಶ್ ಕಲಿಯಲೇಬೇಕು ಎಂದು ಮಿತ್ರಪಕ್ಷ ಈ ಮಿತ್ರವರ್ಗದಲ್ಲಿ ಮುಖ್ಯರಾದವರು ರಸೂಲ್ ಖಾನ್ ಸಾಹೇಬರು ರಸೂಲ್ ಖಾನ್ರನ್ನು ಬಂಡಿ ರಸೂಲ್ ಕಾಡು ಎಂದು ಕರೆಯುತ್ತಿದ್ದರು ಆತನಿಗೆ ಯಾವ ಓದಬಾರದು ತನ್ನ ಹಿಂದೂಸ್ತಾನಿಯ ಜೊತೆಗೆ ತೆಲುಗು ತೆಲುಗನ್ನು ಚೆನ್ನಾಗಿ ಮಾತನಾಡುತ್ತಿದ್ದ ಕನ್ನಡವನ್ನು ಬಲ್ಲ ನನ್ನ ವಿಷಯದಲ್ಲಿ ಉತ್ಸಾಹವೊಂದು ಪ್ರಮಾದದ ಕಾರಣದಿಂದ ನಾನು ಮಹಾಬುದ್ಧಿವಂತ ಇಂಗ್ಲಿಷ್ ಕಲಿತುಬಿಟ್ಟರೆ ಮೇಲಮೇಲಕ್ಕೆ ಬರುತ್ತೇನೆಂದು ಆತನ ಭ್ರಾಂತಿ ಇಂಗ್ಲಿಷ್ ಅಕ್ಷರ ಕೂಡ ಬರದೆ ಇದ್ದವನು ಎರಡೇ ವರ್ಷದಲ್ಲಿ ಲೋವರ್ ಸೆಕೆಂಡರಿ ಪಾಸ್ ಮಾಡಿಬಿಟ್ಟನಲ್ಲ ಇದು ಆಜನದ ಜನದ ಆಶ್ಚರ್ಯ ರಸೂಲ್ ತಂದೆ ತಮ್ಮಂದಿರಿದ್ದರು ಕೊಂಚ ದಮೀನ್ ಇತ್ತು ಆರಂಭವೇ ಆ ಮನೆಗೆ ಮುಖ್ಯ ಅನ್ನಾದಾರ ಅದರ ಜೊತೆಗೆ ಬಾಡಿಗೆಗೆ ಬಂಡಿ ಹೊಡೆಯುವುದು ಬೆಂಗಳೂರಿನಿಂದ ಮದ್ರಾಸಿಗೆ ಹೋಗುವ ರಸ್ತೆಯಲ್ಲಿ ಅರವತ್ತನೆಯ ಮೈಲಿಯಲ್ಲಿ ಮುಳಬಾಗಲು ಆ ಊರು ಮೊದಲಾಗುವ ಕಡೆ ರಸ್ತೆಯ ದಕ್ಷಿಣಕ್ಕೆ ತಿರುಗಿ ಎರಡು ಫರ್ಲಾಂಗ್ ಹೋದರೆ ಸೋಮೇಶ್ವರ ಪಾಳ್ಯ ಆ ಪಾಳ್ಯಕ್ಕೆ ಮುಖ್ಯ ರಸ್ತೆಯಿಂದ ತಿರುಗುವ ಕಡೆ ಪೂರ್ವ ದಿಕ್ಕಿನಲ್ಲಿ ಒಂದಿಷ್ಟು ಬಯಲು ಅದರಲ್ಲಿ ಮೂರು ನಾಲ್ಕು ಬಾರಿ ಹುಳಿಸೆ ಮರಗಳು ಆ ಮರಗಳ ನಡುವಣ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 ಹೊಡೆದುಕೊಳ್ಳುವರು ಮನುಷ್ಯ ಹೀಗೆ ಬಡವನಾಗಿದ್ದರೂ ಸಾಧು ಒಳ್ಳೆಯತನದ ಜೊತೆಗೆ ಅವರಲ್ಲಿ ಸ್ವಲ್ಪ ಹಾಸ್ಯದ ಪ್ರವೃತ್ತಿ ಸೇರಿತ್ತು ಕಳಕಳಿಯಾಗಿ ನಗು ಮಾತನಾಡುವರು ಆದದರಿಂದ ಎಲ್ಲರಿಗೂ ಪ್ರಿಯರಾಗಿದ್ದರು ಮೇಲೆ ಹೇಳಿದ ಸೋಮೇಶ್ವರ ಪಾಳ್ಯದಲ್ಲಿ ಒಬ್ಬ ಗೃಹಸ್ಥ ಮಾರಶೆಟ್ಟಿಯಂಬಾತ ಈಗ ಜಾತಿಯಲ್ಲಿ ಬಣ್ಣಜಿಗ ಈತನ ಉದ್ಯೋಗ ತೆಲುಗು ಸ್ಕೂಲಿನಲ್ಲಿ ಉಪಾಧ್ಯಾಯತನ ನೋಟಕ್ಕೆ ವರ್ಚಸ್ವಿಯಾಗಿದ್ದ ಮೈಸೂರಿನಲ್ಲಿ ಕೆಲವು ಕಾಲ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 ಈ ಸ್ನೇಹ ಗೋಷ್ಠಿಗೆ ಸೇರಿದ್ದವರು ಸುಬ್ಬಾ ಭಟ್ಟರು ರಾಮಚಂದ್ರಾಚಾರ್ಯರು ಒಗೈರೆ ಈ ಮಿತ್ರ ಗೋಷ್ಠಿಗೆ ರಸೂಲ್ ಖಾನರು ಸೇರಿದರು. ನನ್ನ ಭವಿಷ್ಯ ಈ ಗೋಷ್ಠಿ ಸೇರಿದಾಗ ನನ್ನ ಭವಿಷ್ಯ ಚರ್ಚೆಗೆ ಬರುತ್ತಿತ್ತು ನನ್ನ ತಂದೆ ಪರಸ್ತರದ ಓದು ಸಾಧ್ಯವೇ ಇಲ್ಲವೆಂದು ಹೇಳುತ್ತಿದ್ದರು ಮಿಕವರು ಒಂದು ಕ್ಷಣ ಹೀಗೆ ಒಂದು ಕ್ಷಣ ಹಾಗೆ ತೂಗಾಡುತ್ತಿದ್ದರು ರಸೂಲ್ ಮಾತ್ರ ಮಿಕವರ ಮಾತು ಮುಗಿದ ಮೇಲೆ ತೀರ್ಮಾನ ಹೇಳಿದರು ನೀವೆಲ್ಲ ಏನಾದರೂ ಹೇಳಿ ಆ ಹುಡುಗನನ್ನು ಓದಿಸಲೇಬೇಕು ನನ್ನ ಕೈಯಲ್ಲಾಗುವಷ್ಟು ನಾನು ಮಾಡಿಬಿಡುತ್ತೇನೆ ಅದೇನು ಅಂತೀರೋ ಶನಿ ಶನಿವಾರ ನಾನು ಹೇಗಿದ್ದರೂ ಬಂಡಿ ಹೊಡೆದುಕೊಂಡು ಹೋಗುತ್ತೇನೆ ರಾಬರ್ಸ್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 ಅವನ ಓದಂತೂ ನಡೆಯಲೇಬೇಕು ರಸೂಲ್ ಖಾನರ ಈ ಮಾತನ್ನು ಕೇಳಿ ಎಲ್ಲರೂ ಬೆರಗಾದರು ಇವನಿಗೇನು ಇಷ್ಟು ಹಠ ಒಂದು ಅಕ್ಷರ ಕಂಡವನಲ್ಲ ಮನೆಯಲ್ಲಿ ಊಟಕ್ಕೆ ಪರದಾಟ ಇದು ಯಾತರ ಧೈರ್ಯ ಎಂದರು ಕೆಲವರು ರಸೂಲ್ ಖಾನ್ ಸಾಹೇಬರು ತಮ್ಮ ಎದೆಯ ಮೇಲೆ ಕೈ ಇಟ್ಟುಕೊಂಡು ನನಗೆ ಏನೋ ಅಲ್ಲಿ ಹೇಳ್ತಾರೆ ಹೀಗೆ ಮಾಡಬೇಕಂತ ಎಂದರು ಅಲ್ಲಿಂದ ಮುಂದಿನ ಶನಿವಾರ ನನ್ನ ಪ್ರಯಾಣ ಆ ಕಾಲದಲ್ಲಿ ಚಿನ್ನದ ಗಣಿ ದೊಡ್ಡ ವ್ಯಾಪಾರ ರಾಬರ್ಟ್ಸನ್ ಪೇಟೆಯ ಬಳಿ ಭಾನು ಭಾನುವಾರ ಸಂತೆ ಬಾರಿ ಸಂತೆ ಹತ್ತಾರು ಸಾವಿರ ಜನ ಅಲ್ಲಿ ಬಂದು ತಮ್ಮ ತಮ್ಮ ಕುಟುಂಬಕ್ಕೆ ಬೇಕಾದ ಒಂದು ವಾರದ ಮಟ್ಟಿನ ಅಕ್ಕಿ ಬೇಳೆರಾಗಿ ಮೊದಲಾದ ಸಾಮಗ್ರಿಗಳನ್ನು ವ್ಯಾಪಾರ ಮಾಡಿಕೊಂಡು ಹೋಗುವರು ಆ ಸಂತೆಯ ವ್ಯಾಪಾರಕ್ಕಾಗಿ ಮುಳುಬಾಗಿಲಿನಿಂದ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 ಅಕ್ಕಿ ಬೇಳೆ ಮುಟೆಗಳು ಎಗ್ಗಡ ದಿಗ್ಗಡಾಗಿದ್ದವು ಅದರ ಜೊತೆಗೆ ಇಕ್ಕಟ್ಟು ಕೈಕಾಲ ತಿರುಗಿಸುವುದಕ್ಕೆ ಜಗವಿರಲಿಲ್ಲ ಇಷ್ಟೆಲ್ಲ ಅದರು ಗಾಡಿ ಹೊಡೆಯುವರ ಹಾಡಿಕೆ ಅವರ ಮಾತುಕತೆ ಇವು ಬೇಸರವನ್ನು ಕಳೆದವು ಚೆಂಗಪ್ಪ ಆ ಏಳೆಂಟು ಬಂಡಿ ಹೊಡೆಯುವವರ ಪೈಕಿ ಚೆಂಗಪ್ಪ ಎಂಬಾತ ಒಬ್ಬ ಈತನು ಸೋಮೇಶ್ವರ ಪಾಳ್ಯದವನು ಬಹುಶಃ ಮಾರಶೆಟ್ಟಿಗೆ ನಂಟ ಈತ ಗಾಡಿಯ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 ಆಕೆಯನ್ನು ನೋಡುವುದೇ ನನಗೊಂದು ಸಂತೋಷವಾಗಿತ್ತು ಹಣೆಯ ತುಂಬಾ ಕುಂಕುಮ ಮೈ ತುಂಬ ಹೊದದ ಸೀರೆ ಎಲ್ಲಾ ಚೊಕಟ ಮಾತು ಬಹುನಯ ಬಹುನಯ ಬಹು ಚ ಗಂಭೀರವಾದ ಹೆಂಗಸು ಈ ಮಾತನ್ನು ಇಲ್ಲಿ ಏಕೆ ಹೇಳುತ್ತಿದ್ದೇನೆಂದರೆ ಘನತೆ ಗಂಭೀರಗಳುಳ್ಳ ನಡವಳಿಕೆ ಹೆಚ್ಚಿನ ಐಶ್ವರ್ಯದಿಂದ ಬರತಕ್ಕದ್ದಲ್ಲ ಅದು ಮನಸ್ಸಿನ ಆಗಿರುವ ಒಂದು ಸಂಸ್ಕಾರದಿಂದ ಬರತಕ್ಕದ್ದು ಎಂಬುದನ್ನು ತೋರಿಸುವುದಕ್ಕೆ ನಾನು ಕೆಲವಂದೆ ಐಶ್ವರ್ಯವಂತರ ನೋಡಿದ್ದೇನೆ ಆ ಮನೆಯ ಜನಕ್ಕೆ ಬಡ ಚಂಗಮನ ಶುಚಿತ್ವ ಸೌಜನ್ಯಗಳಲ್ಲಿ ಹತ್ತರಲ್ಲೊಂದು ಪಾಲನಾದರೂ ದೇವರು ಕೊಡಲಿಲ್ಲವಲ್ಲ ಎಂದುಕೊಂಡಿದ್ದೇನೆ ಉಷಾಗಾನ ಚಂಗಪ್ಪ ಬಂಡಿ ಹೊಡೆಯುವ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 ಇಷ್ಟು ಮಾಹು ನನ್ನ ಜ್ಞಾಪಕದಲ್ಲಿದೆ ಯಾವುದೋ ನದಿಯ ಪಕ್ಕದ ತೋಪಿನಲ್ಲಿ ಏನೋ ಪ್ರಸಂಗ ನಡೆಯುತ್ತಂತೆ ಇದನ್ನು ಒಂದೆರಡು ನಿಮಿಷ ರಾಗ ಸೆಳೆಯುವನು ಸಂದರ್ಭವನ್ನರಿತು ಆ ಸಮೀಪದಲ್ಲಿದ್ದ ಜನ ಮತ್ತೆ ಹಾಡು ಪ್ರಯಾಣದ ಬೇಸರ ತೋರದೆಯೇ ದಾರಿ ಹೋಗುವುದು ಈಗ ರಸೂಲ್ ಖಾನನ ಮಾತಿಗೆ ಹಿಂತಿರುಗೋಣ ಸ್ವಾರ್ಥ ರಸೂಲ್ ಖಾನರು ಪ್ರತಿಜ್ಞೆ ಮಾಡಿದ್ದಂತೆ ನನ್ನನ್ನು ನನ್ನ ಮೂಟೆಯನ್ನು ತನ್ನ ಬಂಡಿಯಲ್ಲಿ ಹಾಕಿಕೊಂಡು ಗಾಡಿಯನ್ನು ಓಡಿಸಿದರು ಈ ವೇಳೆಗೆ ನನ್ನ ತಂದೆಗೆ ಮನಸ್ಸು ಒಂದು ನಿಶ್ಚಯಕ್ಕೆ ಬಂದಿತ್ತು ಆತ ಇನ್ನೊಂದು ಗಾಡಿಯಲ್ಲಿ ಕುಳಿತು ಪ್ರಯಾಣ ಮಾಡಿದರು ರಾವರ್ಸನ್ ಪೇಟೆಗೆ ಬಂದದ್ದಾಯಿತು ಅಲ್ಲಿಂದ ರೈಲು ಹತ್ತಿ ಬೌರಿಂಗ್ ಪೇಟಿಗೆ ಬಂದದ್ದಾಯಿತು ಅಲ್ಲಿಂದ ಮುಂದಕ್ಕೆ ಬೆಂಗಳೂರನ್ನು ತಲುಪಿದ್ದು ಆಯಿತು. ಅಲ್ಲಿಂದ ಮುಂದಿನ ಕತೆ ಈಗ